ನಾಟ್ಯಕಲೆಯ ಗೌರವಾರ್ಹತೆ ಮನುಷ್ಯನು ಪ್ರಪಂಚವನ್ನು ತಾನು ತಿಳಿದುಕೊಳ್ಳುವುದಕ್ಕೂ ಪ್ರಪಂಚಕ್ಕೆ ತನ್ನನ್ನು ತಿಳಿಯಪಡಿಸಿಕೊಳ್ಳುವುದಕ್ಕೂ ಇರುವ ಸಾಧನಗಳಲ್ಲಿ ಮುಖ್ಯವಾದವು ಎರಡು ಒಂದು ಮನಸ್ಸು ಎರಡು ಬುದ್ಧಿ ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳು ಅವುಗಳ ಆಶಯ ಸ್ಥಾನಗಳಾಗಿರುವ ದೇಹಾಂಗಗಳು ಆ ಎರಡಕ್ಕೂ ಉಪಕರಣಗಳಾಗಿರುತ್ತವೆ ಮನಸ್ಸನ್ನು ಸಂಸ್ಕಾರದಿಂದ ಬಲಪಡಿಸುವ ವಿದ್ಯೆ ಕಲೆ ಬುದ್ಧಿಯನ್ನು ಸಂಸ್ಕಾರದಿಂದ ಬಲಿಪಡಿ ಬಲಪಡಿಸುವ ವಿದ್ಯೆಶಾಸ್ತ್ರ ಕಲೆಯು ಮನಸ್ಸಿನ ಮೃದು ಕೋಮಲ ಭಾವಗಳನ್ನು ಮೇಲಕ್ಕೆ ಬಿಸಿ ರೂಪುಗೊಳಿಸುತ್ತದೆ ನಮಗೆ ನಡೆನುಡಿಗಳಲ್ಲಿ ನಯನಾಜಕುಗಳನ್ನು ಅಭ್ಯಾಸವನ್ನು ಮಾಡಿಕೊಡುತ್ತದೆ ಕಲೆಯ ಮುಖ್ಯ ರೂಪಗಳು ನಾಲ್ಕು ಕಾವ್ಯ ಸಂಗೀತ ನಾಟ್ಯ ಚಿತ್ರ ಶಿಲ್ಪ ನಾಟ್ಯದಲ್ಲಿ ನೃತ್ಯ ಅಭಿನಯ ಎಂಬ ಎರಡು ಮುಖ್ಯ ವಿಭಾಗಗಳಿವೆ ಸಂಗೀತ ನಾಟ್ಯಗಳನ್ನು ಗಾಂಧರ್ವ ವೇದ ಎಂದು ಕರೆಯದು ಅದಕ್ಕೆ ನಮ್ಮ ಪೂರ್ವಿಕರು ವೇದಕ್ಕೆ ಅತಿ ಸಮೀಪವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ವೇದದಲ್ಲಿಯೇ ಸಂಗೀತದ ಪ್ರಶಸ್ತಿ ಇದೆ ರಾಜಸೂಯ ಮೊದಲಾದ ಯಜ್ಞಗಳಲ್ಲಿಯೂ ಸೀಮಂತೋನ್ನಯನ ಮೊದಲಾದ ಸಂಸ್ಕಾರ ಕರ್ಮಗಳಲ್ಲಿಯೂ ಸಂಗೀತ ಅವಶ್ಯವಾಗಿರುತ್ತದೆ ಹೀಗೆ ನಾಟ್ಯಗಳು ಗೌರವವುಳ್ಳ ವಿದ್ಯೆಗಳು ಗಂಧರ್ವ ವಿದ್ಯಾದರ ಅಪ್ಸರೆಯರು ಸಂಗೀತ ನಾಟ್ಯಗಳಿಗೆ ಅಭಿಮಾನ ದೇವತೆಗಳು ಸರ್ವೇಶ್ಯಾವಶಿ ಮುಖಾಹ ಅಮರಸಿಂಹ ಊರ್ವಶಿ ಮೊದಲಾದ ಅಪ್ಸರೆಯರು ದೇವಲೋಕದ ವೇಶ್ಯೇಯರೆಂದು ಹೇಳಿದ್ದಾನೆ ಅಮರಸಿಂಹ ಊರ್ವಶಿಯ ಪ್ರಸ್ತಾವ ಋಗ್ವೇದದಲ್ಲಿ ಭೂಲೋಕದಲ್ಲಿ ಋಗ್ವೇದದಲ್ಲಿದೆ ಭೂಲೋಕದಲ್ಲಿ ಯಾರಾದರೂ ತಪಸ್ಸನ್ನು ಕೈಗೊಂಡರೆ ಅವರು ಸ್ವರ್ಗಲೋಕಕ್ಕೆ ಬಂದು ದೇವತೆಗಳಿಗೆ ಪ್ರತಿಸ್ಪರ್ಧಿ ಯಾದರೆಂಬ ಭೀತಿಯಿಂದ ದೇವೇಂದ್ರನು ತನ್ನ ಅಪ್ಸರೆಯರನ್ನು ಭೂಲೋಕಕ್ಕೆ ತಪೋಭಂಗ ಮಾಡುವುದಕ್ಕಾಗಿ ಕಳುಹಿಸುತ್ತಾನೆ ವಿಶ್ವಾಮಿತ್ರರಿಗೆ ಹಿಗೆ ಮೇನಕ್ಕೆ ಮೊದಲಾದವರಿಂದ ತಪೋಭಂಗವಾದ ಕತೆ ಪ್ರಸಿದ್ಧವಾದದ್ದು ದಶರಥರಾಜನು ಯಜ್ಞ ಮಾಡತೊಡಗಿ ಅದು ಸಾಂಗವಾಗಬೇಕಾದರೆ ಋಷ್ಯಶೃಂಗರು ಬರಬೇಕಾದದ್ದು ಅವಶ್ಯವೆಂದು ತಿಳಿದು ಋಷ್ಯಶೃಂಗರನ್ನು ಆಕರ್ಷಿಸಿ ಕರೆತರಲು ವೇಶ್ಯೆಯರನ್ನು ನಿಯೋಜಿಸಿ ಕಳುಹಿಸಿದ್ದರ ವೃತ್ತಾಂತ ಶ್ರೀಮದ್ ಹೀಗೆ ನಮ್ಮಲ್ಲಿ ಬಹು ಪುರಾತನವಾದದ್ದು ವೇಶ್ಯಾವೃತ್ತಿ ಅದನ್ನು ಜಗತ್ತಿನ ಅತ್ಯಂತ ಪುರಾತನವಾದ ಕಸವೆಂದು ಇಂಗ್ಲಿಷ್ನಲ್ಲಿ ಹೇಳುವುದುಂಟು ವೇಶ್ಯಾಕುಲವು ಪುರಾತನ ಗ್ರೀಸ್ ದೇಶದಲ್ಲಿಯೂ ಇತ್ತು ಸಭ್ಯ ಸಮಾಜವು ಆ ವೃತ್ತಿಯನ್ನು ತಳ್ಳಿಹಾಕಿರಲಿಲ್ಲ ಸಂಗಾತಿಯರನ್ನು ಅಥವಾ ಒಡನಾಡಿಯರನ್ನು ಇರಿಸಿಕೊಳ್ಳುವ ವಾಡಿಕೆ ಆ ಜನದಲ್ಲಿತ್ತು ಗ್ರೀಕರ ವೇಶ್ಯೆಯರಲ್ಲಿ ಪ್ರಸಿದ್ಧಳಾದವಳು ಆಸ್ಟೇಸಿಯಾ ಎಂಬಾಕೆ ಅಥೆನ್ಸ್ ಪಟ್ಟಣ ರಾಜ್ಯದ ಪ್ರಭುವಾದ ಮಹಾಪ್ರಸಿದ್ಧ ಪುರುಷ ಪೆರಿಕ್ಲೆಸ್ನ ಉಪಪತ್ನಿ ಆಸ್ಪೇಸಿಯಾ ಆಕೆ ಸುಂದರಿ ಮಾತ್ರವಲ್ಲದೆ ವಿದ್ಯಾವತಿ ರಸಿಕಳು ಜಾನೆ ಪೆರಿಕ್ಲೇಯಸ್ನು ಆಕೆಯೊಡನೆ ರಾಜಿಯ ವಿಚಾರಗಳನ್ನು ಕೂಡ ಆಲೋಚನೆ ಮಾಡುತ್ತಿದ್ದನಂತೆ ಆಕೆಯ ಮನೆ ಅತೆನ್ಸಿನ ಪ್ರಮುಖ ಜನರಿಗೆ ವಿನೋದ ಸ್ಥಾನವಾಗಿತ್ತು ಜಗದ್ವಿಖ್ಯಾತ ತಾತ್ವಿಕ ಶಿರೋಮಣಿ ಸಾಕ್ರಿಟಿಸನೂ ಸಹ ಮಾತುಕತೆಗಾಗಿ ಆಕೆಯ ಮನೆಗೆ ಹೋಗುತ್ತಿದ್ದನಂತೆ ಪರಂಪರಾಗತ ಸಂಗೀತ ನಾಟಕಗಳಿಗೆ ಪ್ರಥಮ ಶಾಸ್ತ್ರ ಪ್ರವರ್ತಕರು ಮತ್ತಂಗ ಭರತ ಮೊದಲಾದ ಮಹರ್ಷಿಗಳೆಂದು ಹೇಳುತ್ತಾರೆ ಈ ಕಲಾಶಾಸ್ತ್ರಗಳು ನಮ್ಮ ಪುರಾತನ ವ್ಯವಸ್ಥೆಯಲ್ಲಿ ಒಂದಾನೊಂದು ಜನದ ಗುಂಪಿಗೆ ವಂಶಪಾರಂಪರ್ಯದಿಂದ ಕುಲವೃತ್ತಿಯಾಗಿ ಬಂದಿದೆ ಪೂರ್ವಕಾಲದ ಸಮಾಜ ವ್ಯವಸ್ಥೆಯಲ್ಲಿ ಪುರೋಹಿತ್ಯ ಪುರೋಹಿತ ಶಾನುಭೋಗ ಪಟೇಲ ಅಗಸ ಕ್ಷೌರಿಕಾ ತೋಟಿ ತಳವಾರ ಇವರೆಲ್ಲ ಕುಲಕ್ರಮದಿಂದ ಬಂದವರಷ್ಟೇ ನಟುವರು ಹಾಗೆಯೇ ನಟವಾಂಗವು ಒಂದು ಪ್ರಾಚೀನವಾದ ಕುಲವೃತ್ತಿ ನಟುವ ಪದವು ನಟನ ನಾಟ್ಯ ಮೊದಲಾದವು ಒಂದೇ ಬುಡಗಟ್ಟಿಗೆ ಸೇರಿದ ಪದಗಳು ನಟನ ಮಾಡುವವರು ಸಾಮಾನ್ಯವಾಗಿ ಹಿಂಗಸರೇ ನಟುವಿತೀಯರಿಗೆ ನರ್ತಕಿ ಗಾಯಕಿ ವೇಶ್ಯೆ ವಾರಾಂಗನೆ ದೇವದಾಸಿ ನಾಯಕಸಾನಿ ಇತ್ಯಾದಿ ಅನೇಕ ಹೆಸರುಗಳು ರುಡಿಗೆ ಬಂದಿವೆ ಗಾನ ನರ್ತನಗಳಲ್ಲಿಯೂ ಮರ್ಯಾದೆಯಲ್ಲಿಯೂ ಹೆಸರುವಾಸಿಯಾದ ಗನ ನಾಯಕ ಎಂದು ಕರೆಯುತ್ತಿದ್ದರು ಕೆಲವು ಹೆಸರುಗಳಲ್ಲಿ ಸಂಗೀತ ನಾಟ್ಯಗಳ ಪ್ರಸ್ತಾವವಿಲ್ಲದೆ ಆ ಕಲೆಗಳಿಗೆ ಅಂಟಿಕೊಂಡು ಬಂದಿರುವ ದೇವ ದೇಹ ವ್ಯಾಪಾರದ ಧ್ವನಿ ಎದ್ದು ಕೇಳಿಸುತ್ತದೆ ಅದು ಮನುಷ್ಯ ಚಾಪಲ್ಯವನ್ನು ಎತ್ತಿ ಪ್ರಕಟಪಡಿಸುತ್ತದೆಯಾದ ಕಾರಣದಿಂದ ಆ ಹೆಸರುಗಳು ಅಷ್ಟುಅಭಿಮತಗಳಾಗಿಲ್ಲ ನಾವು ಇಲ್ಲಿ ನಟುವರು ನಾಯಕಸಾನಿ ದೇವದಾಸಿ ಎಂಬ ಪದಗಳನ್ನೇ ಉಪಯೋಗಿಸೋಣ ಅವರ ವೃತ್ತಿಗೆ ಮೊದಲು ಗೌರವ ದೊರೆತದ್ದು ದೇವಸ್ಥಾನಗಳ ಕಾರಣದಿಂದ ಆದಿಕಾಲದಿಂದಲೂ ಗುಡಿಗಳಲ್ಲಿಯೂ ಹೊರಗಡಿಯೂ ನಡೆಯುವ ದೇವೋತ್ಸವಗಳಲ್ಲಿ ನಾಟ್ಯ ಸಮರ್ಪಣೆ ಒಂದು ಅವಶ್ಯವಾದ ಅಂಗ ವಿಗ್ರಹ ಪೂಜೆಯಲ್ಲಿ ಅಡಗಿಕೊಂಡಿರುವ ಪರಮತತ್ವದ ಭಕ್ತನು ತನಗಿಷ್ಟವಾದ ಭೋಗಭಾಗ್ಯಗಳನ್ನೆಲ್ಲಾ ಪರಮೇಶ್ವರನಿಗೆ ಸಮರ್ಪಣೆ ಮಾಡುತ್ತಾನೆಂಬುದು ತಾನೆ ಯಾವುದು ತನಗೆ ಇಷ್ಟವೋ ಯಾವುದು ತನಗೆ ರುಚಿಯೋ ಯಾವುದು ತನಗೆ ಸುಖವೋ ಆ ನಾನಾ ಸಾಮಗ್ರಿಗಳನ್ನೆಲ್ಲ ತನಗೆ ದೊರಕಿಸುವುದು ಭಗವಂತ ಭಗವತ್ಕೃಪೆ ಅವುಗಳನ್ನು ಅನುಭವಿಸಲು ತನಗೆ ಶಕ್ತಿ ಬಂದಿರುವುದು ಭಗವತ್ಕೃಪಿಂದ ತನಗೂ ತನ್ನೆಲ್ಲಕ್ಕೂ ಸರ್ವಾಧಿಕಾರಿಯಾದ ಶಕ್ತಿಯು ಭಗವಂತ ಹೀಗಿರುವುದರಿಂದ ಮನುಷ್ಯನು ತಾನು ಯಾವ ಸುಖಾನುಭವವನ್ನು ಪಡೆಯುವುದಾದರೂ ಅದನ್ನು ಮೊದಲು ಭಗವದ್ದರ್ಪಣೆ ಮಾಡಬೇಕೆಂಬುದು ನ್ಯಾಯವು ಸಹಜ ಸಿದ್ಧವೂ ಆಗಿರುತ್ತದೆ ಆದರೆ ಭಗವಂತ ಸಾಕ್ಷಾತ್ತಾಗಿ ದೊರೆಯುವ ವಸ್ತುವಲ್ಲ ಈ ಕಾರಣದಿಂದ ಭಗವತ್ ಪ್ರತಿನಿಧಿಯಾದ ಒಂದು ದೇವಮೂರ್ತಿಗೆ ಭಕ್ತನು ತನ್ನ ಭೋಗ ಹೀಗೆ ಸಂಗೀತ ನರ್ತನಗಳು ಅರ್ಪ್ಯಗಳಾಗುತ್ತವೆ ಇಂಥ ಭಗವತ್ ಕೈಂಕರ್ಯಕ್ಕಾಗಿ ಗೀತ ನರ್ತನ ವಿದ್ಯೆಗಳನ್ನು ಕಲಿಸುವವರು ನಟುವರು ಸಂಭಾವಿತ ವಿದ್ಯೆ ನಾಟ್ಯ ಶಾಸ್ತ್ರ ಸಂಪ್ರದಾಯಗಳಿಂದ ಅಂಗೀಕೃತವಾದ ಚತುಶ್ ಷಷ್ಟಿ ಕಲೆಗಳಲ್ಲೊಂದು ಅನೇಕ ವೈದಿಕ ಕರ್ಮಗಳಲ್ಲಿ ನಾಟ್ಯಕ್ಕೆ ಸ್ಥಾನ ಉಂಟು ಯಾರೆಂದರೆ ಅವರು ನರ್ತಕೀಯರಾಗುತ್ತಿರಲಿಲ್ಲ ಶಾಸ್ತ್ರ ಸಂಪ್ರದಾಯದಿಂದ ನರ್ತಕಿಯೆಂದು ಗಣ್ಯಳಾದವಳು ಹುಟ್ಟಿನಿಂದ ನಟುವಿಕೆಯಾಗಿರಬೇಕು ಆಕೆ ಹಾಗೆ ಅಂಗೀಕೃತನಾದ ಗುರುವಿನಲ್ಲಿ ಭರತಶಾಸ್ತ್ರವನ್ನು ಅಭ್ಯಾಸ ಮಾಡಿರಬೇಕು ಆಕೆ ವಿದ್ಯಾವತಿಯೆಂದು ಗುರುವು ಅಂಗೀಕರಿಸಿದ ಬಳಿಕ ಆಕೆ ಕುಲಪುರೋಹಿತರ ಕೈಯಿಂದ ಗೆಜ್ಜೆ ಪೂಜೆ ಮಾಡಿಸಿಕೊಳ್ಳಬೇಕು ಇದೊಂದು ಶಾಸ್ತ್ರಕರ್ಮ ಆಕೆ ನರ್ತನ ಕಾಲದಲ್ಲಿ ತಾನು ದರಿಸುವ ಗೆಜ್ಜೆ ಸರಪಳ್ಳಿಗಳನ್ನು ತಾಳಗಳನ್ನು ಮುದ್ದಳೆ ಮೊದಲಾದ ವಾದ್ಯಗಳನ್ನು ದೇವತಾ ಪ್ರತಿಬಿಂಬವೆಂದು ಭಾವಿಸಿ ಆ ಒಂದು ಕಳಶವನ್ನು ಅರಿಶನದ ಗೌರಿಯನ್ನು ಇರಿಸಿ ಕ್ರಮವಾಗಿ ಪೂಜೆ ನಡೆಸಿ ಆ ಗೆಜ್ಜೆಗಳನ್ನು ಪುರೋಹಿತರ ಕೈಯಿಂದ ಗುರುಗಳಿಗೆ ದಕ್ಷಿಣೆಯನ್ನು ಸಭಿಕರಿಗೆ ಗಂಧಪುಷ್ಪ ತಾಂಬೂಲಗಳನ್ನು ಹಂಚಬೇಕು ಪೂಜೆಯಾದ ತುರುವಾಯ ಗುಡಿಗೆ ಹೋಗಿ ಅಲ್ಲಿ ಆ ಗೆಜ್ಜೆಗಳನ್ನು ಧರಿಸಿ ಸ್ವಾಮಿಯ ಸನ್ನಿಧಿಯಲ್ಲಿ ನರ್ತನ ಮಾಡಬೇಕು ಹೀಗೆ ದೇವಸಾನಿಧ್ಯದಲ್ಲಿ ಆಕೆಯ ಪ್ರಥಮ ನರ್ತನ ಇದಾಗುವುದಕ್ಕೆ ಮುಚ್ಚೆ ಆಕೆ ಸಭೆಯಲ್ಲಿ ನರ್ತನ ಮಾಡತಕ್ಕದ್ದಲ್ಲ ನಾಟ್ಯಕಲೆ ಹೀಗೆ ಒಂದು ಸಂಭಾವಿತವಾದ ವಿದ್ಯೆ ಅದಕ್ಕೆ ಶಾಸ್ತ್ರ ಮರ್ಯಾದೆಗಳು ವಿಹಿತ ಕರ್ಮಗಳು ಕಾಳಿದಾಸ ಕವಿಯ ಮೂಲ ವಿಕಾಗ್ನಿಮಿತ್ರ ಮಾಲವಿಕಾಗ್ನಿಮಿತ್ರ ನಾಟಕದಲ್ಲಿಯೂ ಇನ್ನು ಎಷ್ಟೋ ಪ್ರಾಚೀನ ಕೃತಿಗಳಲ್ಲಿಯೂ ನರ್ತನ ಕಲೆಯ ಪ್ರಶಂಸೆ ಇದೆ ಮಹಾಭಾರತದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಅರ್ಜುನನು ಬೃಹನ್ನಳೆಯಾಗಿ ನರ್ತನವನ್ನು ಕಲಿಸುತ್ತಿದ್ದನಷ್ಟೇ ಹೀಗೆ ನಮ್ಮಲ್ಲಿ ಬಹು ಪುರಾತನವಾದದ್ದು ನಾಟ್ಯಕಲೆ ನಾಟ್ಯ ವಿರೋಧ ಹೀಗೆ ಒಂದು ದೃಷ್ಟಿಯಿಂದ ಆಶ್ರಯವಾಗಿ ಬಂದಿರುವುದು ನಟುವರ ಜಾತಿ ಅದಕ್ಕೆ ಕೊಂಚ ಕಲಂಕವನ್ನು ತಂದಿರುವುದು ಪ್ರಕೃತಿ ಸಿದ್ಧವಾದ ಮಾನುಷ ಚಾಪಲ್ಯ ಈ ಸಂಗತಿಯ ವಿವರವನ್ನು ಪರ್ಯಾಲೋಚಿಸದೆ ಕೆಲ ನಮ್ಮ ಸ್ವದೇಶಾಭಿಮಾನಿಗಳು ಆ ವೃತ್ತಿಗೆ ಈ ಶತಮಾನದ ಪ್ರಾರಂಭದ ವರ್ಷಗಳಲ್ಲಿ ಒಂದು ಅಪಗಾತ ಸಂತಂದರು ನಮ್ಮ ಸಮಾಜ ಸುಧಾರಕರಲ್ಲಿ ಬಹುಮಂದಿ ವಿದ್ವಾಂಸರು ವಿಚಾರಶೀಲರು ದೂರದರ್ಶಿಗಳು ಮತ್ತು ಹಿತೈಕ ದೃಷ್ಟಿಯುಳ್ಳವರು ರಾಜಾರಾಮ್ ಮನೋಹರ್ ರಾಯ್ ಅವರು ಮಹಾದೇವ ಗೋವಿಂದ ರಾನಡೆಯವರು ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ರಾಮಕೃಷ್ಣ ಗೋಪಾಲ ಭಂಡಾರ್ಕರ್ ಅವರು ಈ ಮಹನೀಯರ ಪಂಕ್ತಿಗೆ ಸೇರಿದವರು ಅವರೆಲ್ಲಾ ಪ್ರೌಢ ಪಂಡಿತರು ಸಂಪನ್ನರು ಆಗಿ ಪ್ರಸಿದ್ಧರಾಗಿದ್ದ ಕಾರಣದಿಂದ ದೇಶದಲ್ಲಿ ಅವರ ವಾದೋಪಾ ದೇಶಗಳಿಗೆ ಹೆಚ್ಚು ಪುರಸ್ಕಾರ ದೊರೆಯುವಂತಾಯಿತು ಆದರೆ ಅವರಲ್ಲಿ ಕೆಲವರಿಗೆ ಕೆಲವು ಹೊಸ ಹೊಸ ಅಭಿಪ್ರಾಯಗಳು ಬರೀ ಉದ್ವೇಗಾವೇಶದಲ್ಲಿ ಬಂದಿರಬೇಕು ಅಂತ ವಿಚಾರ ಸಿದ್ಧವಲ್ಲದೆ ಅಭಿಪ್ರಾಯಗಳಲ್ಲಿ ನಾಟ್ಯ ವಿರೋಧವೊಂದು ಇದು ಹೇಗೋ ಮೈಸೂರನ್ನಾಳುತ್ತಿದ್ದವರ ತಲೆಗೆ ಹತ್ತಿಕೊಂಡಿತು ಸರ್ ಕೆ ಶೇಷಾದ್ರ ಅಯ್ಯರವರ ಕಾಲದಲ್ಲಿ ದೇವಸ್ಥಾನಗಳ ಆಡಿತ ಆಡಳಿತಕ್ಕೆ ಸಂಬಂಧಪಟ್ಟ ಮುಜರಾಯಿ ಇಲಾಖೆಯ ಮುಖ್ಯಾಧಿಕಾರಿಯಾಗಿದ್ದ ಆರ್ಕಾ ಶ್ರೀನಿವಾಸಾಚಾರ್ಯರವರ ಕಾಲದಲ್ಲಿ ದೇವಸ್ಥಾನಗಳಲ್ಲಿದ್ದ ದೇವದಾಸಿ ಕೈಂಕರ್ಯವು ನಿಂತು ಹೋಯಿತು ಆ ಸಮಯದ ಒಂದು ಐವತ್ತು ನೂರು ವರ್ಷಗಳಷ್ಟರ ಪೂರ್ವ ಚರಿತ್ರೆಯನ್ನು ಮಾತ್ರ ನೋಡಿದರೆ ದೇವದಾಸಿ ಪದ್ಧತಿಯನ್ನು ನಿಲ್ಲಿಸಲು ತಕ್ಕಷ್ಟು ಕಾರಣವಿತ್ತೆಂದು ಯಾರಿಗಾದರೂ ಅನಿಸುತ್ತದೆ ಅನೇಕ ದೇವಸ್ಥಾನಗಳಲ್ಲಿ ಪಾರುಪತ್ತೆಗಾರರು ಅರ್ಚಕರು ದೇವದಾಸಿಯರು ಆ ವೃತ್ತಿಯನ್ನು ದುರುಪಯೋಗ ಮಾಡಿದ್ದರೆಂಬುದು ನಿಜ ಎಷ್ಟೋ ದೇವಸ್ಥಾನಗಳಲ್ಲಿ ಮೆರವಣಿಗೆ ಹೊರಟರೆ ಜನದ ಗುಂಪು ದೇವರ ಬಳಿ ಇರುವುದಕ್ಕಿಂತ ತಾಪದವರನ್ನು ಗೆರಾಯಿಸುವುದೇ ಮುಖ್ಯವಾಗಿತ್ತು ಮುಕ್ಕೋಟಿ ಏಕಾದಶಿ ವೈರಮುಡಿ ಕಲ್ಯಾಣೋತ್ಸವ ಇಂಥ ವಿಶೇಷ ದಿನಗಳಲ್ಲಿ ದೇವರ ದರ್ಶನಕ್ಕಾಗಿ ಬಂದವರೆಷ್ಟು ಮಂದಿಯೋ ಸಾಫಾ ನೋಡಲು ಬಂದವರೆಷ್ಟು ಮಂದಿಯೋ ಹೀಗೆ ಒಂದು ಕೆಲವು ಕಾಲದ ಅನುಭವವನ್ನು ಮಾತ್ರ ನೋಡಿದರೆ ಆರ್ ಕಾ ಶ್ರೀನಿವಾಸಾಚಾರ್ಯರು ಮಾಡಿದ್ದು ಸರಿಯಲ್ಲವೆಂದು ಯಾರಿಗೂ ಅನಿಸದು ಅದು ನಡೆದಾಗ ಅದು ಒಳ್ಳೆಯ ಹುಕುಂ ಎಂದೇ ಬಹುಮಂದಿ ಒಪ್ಪಿಕೊಂಡರು ಒಂದು ಒಳ್ಳೆಯ ಸುಧಾರಣೆಯಾಯಿತು ಆದರೆ ಒಂದು ಒಳ್ಳೆಯ ವಿದ್ಯೆ ಮೈಸೂರಿನಲ್ಲಿ ಈ ಸುಧಾರಣೆ ನಡೆದ ಕೆಲವು ವರ್ಷಗಳ ಬ್ರಿಟಿಷ್ ಇಂಡಿಯಾದಲ್ಲಿಯೂ ಅದಕ್ಕಾಗಿ ಚಳವಳಿ ಹಬ್ಬಿತು ಬೊಂಬಾಯಿಯಲ್ಲಿ ಪ್ರಸಿದ್ಧ ಹೈಕೋರ್ಟ್ ಜಡ್ಜಿಗಳಾಗಿದ್ದ ಸರ್ ನಾರಾಯಣ ಚಂದ್ ಅವರು ಅವರ ಮಿತ್ರರು ಸೋಷಿಯಲ್ ರಿಫಾರ್ಮರ್ ಪತ್ರಿಕೆಯ ಸಂಪಾದಕರೂ ಕೆ ನಟರಾಜನ್ ವರು ಇತರರು ನಾಟ್ಯ ವಿರೋಧ ಚಳವಳಿಯನ್ನು ಆರಂಭಿಸಿದರು ನನಗೆ ಆಗ ಹದಿನೈದು ಹದಿನಾರು ವರ್ಷ ವಯಸ್ಸಿರಬಹುದು ನಾನು ಆ ಚಳವಳಿಗೆ ಸೇರಿದೆ ಆ ಪ್ರತಿಜ್ಞೆಯ ಗುರುತಾಗಿ ಬಲಮುಂಗೈಯಲ್ಲಿ ಕರಿಯ ದಾರವನ್ನು ಕಟ್ಟಿಕೊಂಡಿದ್ದೆ ನಾಟ್ಯಕಲೆ ವ್ಯಭಿಚಾರ ವ್ಯಭಿಚಾರ ತಡೆಯಬೇಕೆಂಬ ಉದ್ದೇಶವನ್ನು ಯಾರು ತಪ್ಪೆನ್ನಲಾರರು ಆದರೆ ನಾಟ್ಯಕಲೆ ವ್ಯಭಿಚಾರಕ್ಕೆ ಕಾರಣವೆಂಬುದನ್ನಾಗಲಿ ಪ್ರೋತ್ಸಾಹಕರವೆಂಬುದನ್ನಾಗಲಿ ಒಪ್ಪಲಾಗದು ನಾಟ್ಯಕಲೆಯನ್ನು ನಿಗ್ರಹಿಸಿದರೆ ಉಳಿದ ವ್ಯಭಿಚಾರ ಕಾರಣಗಳನ್ನು ನಿಗ್ರಹಿಸಲಾದೀತೆ ಈಗಿನ ವರ್ತಮಾನ ಪತ್ರಿಕೆಗಳ ವ್ಯಾಪಾರ ಜಾಹೀರಾತುಗಳಲ್ಲಿ ಎಂತ ಆಕರ್ಷಕವಾದ ರೂಪಗಳು ಅಂಗಾಂಗಭಾವಗಳು ಬರುತ್ತಿವೆ ಸಿನಿಮಾ ಚಿತ್ರಗಳು ಎಂತೆಂತವೂ ಬರುತ್ತಿವೆ ಸೌಂದರ್ಯಾಲಂಕಾರ ವಿಷಯಗಳಿಗೆ ಮುಡುಪಾಗಿರುವ ವೃ ವ ವೃತ್ತಪತ್ರಿಕೆಗಳು ಎಷ್ಟಿವೆ ಸೌಂದರ್ಯಾಕರ್ಷಣೆಗಳ ಸ್ಪರ್ಧೆಗಳು ಪ್ರದರ್ಶನಗಳು ಎಷ್ಟು ನಡೆಯುತ್ತವೆ ರಾಜ್ಯದ ಮುಖ್ಯಮಂತ್ರಿಗಳು ನ್ಯಾಯಾಧೀಶರುಗಳು ಈ ಸ್ತ್ರೀ ರೂಪ ಪ್ರದರ್ಶನಗಳಿಗೆ ಅಧ್ಯಕ್ಷರಾಗಿಯೂ ನಿರ್ಣಾಯಕರಾಗಿಯೂ ಹೋಗಿ ಸಹಕರಿಸುವ ಪ್ರಸಂಗಗಳು ಎಷ್ಟು ನಡೆಯುತ್ತಿವೆ ಇಂಥ ಕಾಲದಲ್ಲಿ ಭರತನಾಟ್ಯದಿಂದ ವ್ಯಭಿಚಾರಕ್ಕೆ ವ್ಯಭಿಚಾರಕ್ಕೆ ಪ್ರೋತ್ಸಾಹವೆಂದು ಹೇಳುವುದು ಆನೆ ಗಂಟಲಿಗೆ ದ್ರಾಕ್ಷಿ ದೊಡ್ಡದಾಯಿತೆಂದು ಹೇಳುವ ಹಾಗೆ ಸಾವಿರದ ಒಂಬೈನೂರ ಆರು ಏಳರ ವಿರೋಧ ಕೊಂಚ ಕಾಲದಲ್ಲಿಯೇ ತನ್ನಷ್ಟಕ್ಕೆ ತಾನೇ ತಣ್ಣಗಾಯಿತು ಆ ಚಳವಳಿಯ ಮೂಲಕರ್ತರಲ್ಲೊಬ್ಬರಾದ ಜಡ್ಜಿ ಚಂದಾವರ್ಕರ್ ಮಹಾಶಯರು ತಾರಾ ನಾಯಕಿ ಎಂಬ ವಾರ ವಾರಾಂಗಣೆಯ ವೃತ್ತಾಂತವನ್ನು ಮನೋಹರವಾದ ಶೈಲಿಯಲ್ಲಿ ಬರೆದಿದ್ದಾರೆ ಚಂದಾವರ್ಕರ್ ಅವರ ಇಂಗ್ಲಿಷ್ ಶೈಲಿ ಸುಂದರವಾದದ್ದು ಅವರು ಮಹಾ ಮೇಧಾವಿಗಳ ಪಂಕ್ತಿಯಲ್ಲಿ ಸೇರತಕ್ಕವರು ಅವರು ಒಂದು ಬಾರಿ ಕಾಂಗ್ರೆಸ್ಸಿನ ಅಧ್ಯಕ್ಷರೂ ಆಗಿದ್ದರು ಬೊಂಬಾಯಿಯಲ್ಲಿ ತಾರಾ ನಾಯಕಿಯ ಹೆಸರಿನಲ್ಲಿ ಬೀದಿಯೊಂದಿದೆಯಂತೆ ಚಂದಾವರ್ಕರ್ ಅವರು ತಾರಾನಾಯಕಿಯ ಗುಣಾತಿಶಯವನ್ನು ಸೌಜನ್ಯವನ್ನು ಮುಕ್ತಕಂಠದಿಂದ ಹೊಗಳಿ ಬರೆದ ಲೇಖನವನ್ನು ನಾನು ಓದಿದ್ದೇನೆ ಅದು ಇಂದಿಗೂ ಪಠಣ ಯೋಗ್ಯವಾದ ಸಾಹಿತ್ಯವೆಂದು ನನಗನ್ನಿಸುತ್ತದೆ ನರ್ತಕಿಯರಲ್ಲಿ ದೈವಭಕ್ತಿಯು ಸಜ್ಜನ ಭಕ್ತಿಯು ಸೌಜನ್ಯದ ಸದಾಚಾರಗಳು ಯುದ್ಧ ಸಂಗತಿಗಳು ನನಗೆ ಹತ್ತಾರು ತಿಳಿದಿವೆ ಅವರ ಮನೆಗಳಲ್ಲಿ ಶ್ರೀರಾಮನವಮಿ ಗೋಕುಲಾಷ್ಟಮಿ ಶಿವರಾತ್ರಿ ಕಾರ್ತಿಕ ಸೋಮವಾರ ಇಂಥ ಪವಿತ್ರ ದಿವಸಗಳಲ್ಲಿ ಪೂಜೆ ಪುರಸ್ಕಾರಗಳು ಯಥಾವಿಧಿಯಾಗಿ ನಡೆಯುತ್ತಿದ್ದವು ಅವರು ಪಾನಕ ಪುಣ್ಯಾರಗಳನ್ನು ಪುಣ್ಯಾರಗಳನ್ನು ಮಾಡಿಸಿ ಹಂಚಿಸುತ್ತ ಿದ್ದರು ಸುಮಂಗಲಿಯರಿಗೂ ಬ್ರಾಹ್ಮಣರಿಗೂ ದಕ್ಷಿಣೆ ಸಲ್ಲಿಸುತ್ತಿದ್ದರು ಆಶ್ರಯದಾತನು ಕಾಲಾಧೀನಾದ ಬಳಿಕ ಆತನ ಆಶ್ರಿತಳು ವೈದವ್ಯ ದೀಕ್ಷೆಯನ್ನು ತಾಳಿ ಪ್ರತೋಪ ಜೀವನ ಸಾಗಿಸಿದ ನಿದರ್ಶನಗಳು ಇವೆ ಆ ಹಾಳನ್ನು ನಡೆಸಿದವರಿಗೆ ದೇಹ ಜೀವನದ ವಿಷಯದಲ್ಲಿ ಜಿಹಾಸೆ ಬರುವುದು ಭೋಗ ವಿಷಯದಲ್ಲಿ ವಿರಕ್ತಿ ಬರುವುದು ಭಗವದ್ ವಿಷಯದಲ್ಲಿ ಆಸಕ್ತಿ ಹೆಚ್ಚುವುದು ಸ್ವಾಭಾವಿಕವೇ ಆಗಿದೆ ಭವಾನಿ ತಾಯಿ ಸಾವಿರದ ಒಂಬೈನೂರ ಆರು ಏಳರ ಸುಮಾರಿನಲ್ಲಿ ಬೆಂಗಳೂರು ಪಟ್ಟಣದಲ್ಲಿ ಭವಾನಿ ಕೊಯಮತ್ತೂರು ತಾಯಿ ಎಂಬಿಬರು ಗಾಯಕಿಯರು ಪ್ರಸಿದ್ಧಿ ಗಾಯಕಿಯರ ಪ್ರಸಿದ್ಧಿ ತುಂಬಿತ್ತು ಆಗ ಸರ್ಕಾರದ ಸೆಕ್ರೆಟರಿಯಾಗಿದ್ದ ಕೆಎಸ್ ಚಂದ್ರಶೇಖರ್ ಅಯ್ಯರ್ ಅವರ ಮನೆಯಲ್ಲಿ ಭವಾನಿ ತಾಯಿಯವರ ಕಚೇರಿ ನಡೆಯಿತು ಇಂಥ ಪ್ರತಿಷ್ಠಾವಂತರು ವೇಶಿಯರನ್ನು ಪ್ರೋತ್ಸಾಹಿಸಬಹುದೇ ಈ ರೀತಿ ಟೀಕೆಗಳು ಪತ್ರಿಕೆಗಳಲ್ಲಿ ಬಂದವು ಯಾವ ಟೀಕೆಗಳಿಂದಲೂ ಆ ಕಚೇರಿಗಳು ನಿಲ್ಲಲಿಲ್ಲ ಕೊಯಮತ್ತೂರು ತಾಯಿ ಭವಾನಿ ಇವರು ಬೆಂಗಳೂರಿನಲ್ಲಿ ಕಚೇರಿ ನಡೆಸುತ್ತಿದ್ದ ಕಾಲದಲ್ಲಿ ಯಾವ ರಸಿಕ ಸಮಾಜಕ್ಕೆ ಹೋದರೂ ಅಲ್ಲಿ ಅವರ ಪ್ರಶಂಸೆಯದೇ ಮಾತಾಗಿತ್ತು ಅವರ ಗಾನ ಶೈಲಿ ಬೆಂಗಳೂರಿನ ಜನಕ್ಕೆ ಕೊಂಚ ಹೊಸ ರೀತಿಯದೆನಿಸಿತ್ತು ಆ ಇಬ್ಬರಲ್ಲೊಬ್ಬರು ಯಾರೆಂಬುದು ಈಗ ನನಗೆ ಮರೆತು ಹೋಗಿದೆ ಪ್ರಸಿದ್ಧವಾದ ಶ್ರೀ ಸುಬ್ರಹ್ಮಣ್ಯಯ ನಮಸ್ತೆ ಎಂಬ ಬಾಂಬೋಜಿರಾಗದ ಕೀರ್ತನೆಯನ್ನು ಹಾಡುತ್ತಿದ್ದ ರೀತಿ ಇಲ್ಲಿ ಅವರಿಗೆ ಅಪೂರ್ವವೆನಿಸಿತು ಶ್ರೀ ಸುಬ್ರಹ್ಮಣ್ಯ ಎಂಬುದರಲ್ಲಿಯೂ ನಮಸ್ತೆ ಎಂಬುದರಲ್ಲಿಯೂ ಅವರು ಅಕ್ಷರಕ್ಕೆ ನಡುವೆ ಗಮಕ ಪ್ರಯೋಗಗಳನ್ನು ಮಾಡುತ್ತಿದ್ದರು ಅವರ ಶರೀರದಲ್ಲಿ ಸೊಗಸಾದ ಬಡಿ ಇದ್ದದರಿಂದ ಅವರ ಹಾಡಿಕೆ ಸೊಗಸಿಸುತ್ತಿತ್ತು ಅವರ ಗಮಕ ಸ್ಥಾನಗಳನ್ನು ಕುರಿತು ಚರ್ಚೆಯೂ ನಡೆಯುತ್ತಿತ್ತು ಈ ಪ್ರಯೋಗ ನಮ್ಮ ಗುರುಗಳು ಹೇಳಿದ್ದಲ್ಲ ಅದನ್ನು ನಾವು ಅನುಸರಿಸತಕ್ಕದ್ದಲ್ಲ ಎಂದು ಎಂದರು ಕೆಲವರು ಪ್ರಯೋಗ ನಿಮಗೆ ಪಾಠವಿಲ್ಲದೆ ಹೋಗಿದ್ದರೆ ಅದರ ಸೊಗಸನ್ನು ಇಲ್ಲವೆನ್ನುವುದಕ್ಕಾಗಿತೆ ಎಂದರು ಇನ್ನು ಕೆಲವರು ಗುರುಗಳು ಹೇಳಿಕೊಡದೇ ಇದ್ದದ್ದನ್ನು ನಾವು ಸೇರಿಸಿದರೆ ಗುರುದ್ರೋಹವಾಗುತ್ತದೆ ಎಂದರು ಮತ್ತೆ ಕೆಲವರು ನಿಮ್ಮ ಗುರುಗಳಿಗೆ ಕಲ್ಪನಾ ಸಾಮರ್ಥ್ಯವಿಲ್ಲದೆ ಹೋಗಿದ್ದರೆ ಬೇರೆಯವರು ಕಲ್ಪನೆ ಮಾಡಿದ್ದು ಸೊಗಸಾಗಿರುವ ಪಕ್ಷಕ್ಕೆ ಅದನ್ನು ಏಕೆ ಅಂಗೀಕರಿಸಬಾರದು ಅಂಗೀಕರಿಸಿದ್ದರಿಂದ ನಿಮ್ಮ ಗುರುಗಳು ಮಾಡಿದ ಕೆಲಸವನ್ನು ನೀವು ಇನ್ನೂ ಬೆಳೆಸಿ ಮುಂದಕ್ಕೆ ತಂದ ಹಾಗಾಗುತ್ತದೆಯಲ್ಲವೇ ಎಂದರು ಇನ್ನು ಕೆಲವರು ಹೀಗೆ ವಾದ ವಿವಾದಗಳು ಚಿಕ್ಕಪೇಟೆಯ ರಾಮಕೃಷ್ಣಪ್ಪನವರ ಫ್ಯಾಷನ್ ಸರಕಿನ ಅಂಗಡಿಯಲ್ಲಿಯೋ ರಾಮಸ್ವಾಮಯ್ಯನವರ ಪುಸ್ತಕದ ಅಂಗಡಿಯಲ್ಲಿಯೋ ಕಾಳಪ್ಪನವರ ವಿಳಿಯದೆಲೆ ರಸಬಾಳೆಹಣ್ಣಿನ ಅಂಗಡಿಯಲ್ಲಿಯೋ ನಡೆಯುತ್ತಿತ್ತು ಈಗ ಅಂತ ರಸಿಕರು ಅದು ನನಗೆ ಗೊತ್ತಿಲ್ಲ ಏ ಕೊಯಮತ್ತೂರು ವಿದುಷಿಯರ ಪ್ರಭಾವ ಬೆಂಗಳೂರಿನ ಸಂಗೀತ ಪ್ರಪಂಚದ ಮೇಲೆ ಒಂದಿಷ್ಟು ಪರಿಣಾಮಕಾರಿಯಾಯಿತು ಪ್ರಾಯಶ್ಚಿತ್ತ ಒಂದಾನೊಂದು ದಿನ ಬಸವನಗುಡಿಯಲ್ಲಿ ಶ್ರೀ ಕೃಷ್ಣರಾಜೇಂದ್ರ ರಸ್ತೆಯಲ್ಲಿ ಇರುವ ಒಂದು ಭಾರಿ ಮನೆಯಲ್ಲಿ ಕಚೇರಿ ಏರ್ಪಾಟಾಗಿತ್ತು ಆ ಮನೆ ಈಗಲೂ ಇದೆ ಬಸವನಗುಡಿ ಯೂನಿಯನ್ ಅಂಡ್ ಸರ್ವಿಸ್ ಕ್ಲಬ್ನ ಚಿದ್ವಿಲಾಸ ಈಗ ಅಲ್ಲಿ ಪೋಸ್ಟ್ ಆಫೀಸ್ ಇದೆ ಸಂಗೀತ ಕಚೇರಿ ಏರ್ಪಾಟಾಗಿದ್ದದ್ದು ಒಂದು ಭಾನುವಾರ ಸಂಜೆ ಸುಮಾರು ನಾಲ್ಕು ಗಂಟೆ ಇರಬಹುದು ಬಹುಮಂದಿ ದೊಡ್ಡ ಮನುಷ್ಯರು ಬಂದು ನೆರೆದಿದ್ದರು ನಾನು ಆ ಮನೆಯ ಉತ್ತರದ ಕಡೆ ಇಳಿಜಾರಿನಲ್ಲಿ ಹುಲ್ಲಿನ ಮೇಲೆ ಸಂಗೀತ ಕೇಳಲು ಕುಳಿತಿದ್ದೆ ಎರಡು ಮೂರು ನಿಮಿಷಗಳಾದ ಮೇಲೆ ಮನೆಯಿಂದ ಹೆಡ್ ಮಾಸ್ಟರ್ ಕೆಎ ಕೃಷ್ಣಸ್ವಾಮಿ ಅಯ್ಯರ್ ಅವರು ಹೊರಟು ಬಂದರು ನನ್ನನ್ನು ನೋಡಿ ಕೇಳಿದರು ಏನಯ್ಯಾ ಇಲ್ಲಿ ಕುಳಿತಿದ್ದಿ ಸಂಗೀತಕ್ಕಾಗಿ ಒಳಗೆ ಬರಬಾರದೆ ಇಲ್ಲಿ ಏನು ಕೇಳುವುದು ನಾನು ನಾಟ್ಯ ನಾನು ಅವರ ಮುಖವನ್ನು ನೋಡಬಾರದು ವ್ರತ ತೊಟ್ಟಿದ್ದೇನೆ ಹೀಗೆ ಹೇಳಿ ನನ್ನ ಕೈಯಲ್ಲಿದ್ದ ವ್ರತದ ದಾರವನ್ನು ತೋರಿಸಿದೆ ಅವರು ಗಟ್ಟಿಯಾಗಿ ನಕ್ಕು ರಟ್ಟೆ ಹಿಡಿದೆಡದು ವ್ರತವಂತೆ ವ್ರತ ಏನು ಕಂಡಿದ್ದೀ ನೀನು ಮುಖ ನೋಡುವುದಿಲ್ಲ ಎನ್ನುವುದಕ್ಕೆ ಒಳ್ಳೆಯದಾಯಿತು ನೀನು ಮುಖ ನೋಡಬೇಡ ಕಣ್ಣು ಮುಚ್ಚಿ ಕುಳಿತುಕೋ ಎಂದು ಹೇಳುತ್ತಾ ದರದರನ್ನೇ ಒಳಕ್ಕೆಳೆದುಕೊಂಡು ಹೋದರು ನನಗೆ ವ್ರತಭಂಗವೇನೋ ಆಯಿತು ಆದರೆ ದುಃಖವಾಗಲಿಲ್ಲ ಸಂತೋಷವೇ ಆಯಿತು ನಾಚಿಕೆಯೂ ಆದರೆ ಅದು ಬೇಗನೆ ಮರೆತು ಹೋಯಿತು ಈಗ ಅದನ್ನು ಜ್ಞಾಪಿಸಿಕೊಂಡರೆ ಆನೆವಾ ನನಗೆ ದೊರಕಿತಲ್ಲ ಸಂತೋಷವೇ ಆಗಿದೆ ತಪ್ಪು ವ್ರತ ಮಾಡಿದ್ದಕ್ಕೆ ಪ್ರಾಯಶ್ಚಿತವಾಯಿತು ಕಸಬಿನ ಮುಖ್ಯಭಾಗ ನಾಯಕ ಸಾನಿಯರ ಜೀವನ ನಡೆಯುತ್ತಿದ್ದುದು ಮುಖ್ಯವಾಗಿ ಅವರ ಗಾನಸೇವೆ ನೃತ್ಯ ಸೇವೆಗಳಿಂದ ಅವರು ಧನಿಕರಿಗೆ ಉಪಪತ್ನಿಯರಾಗಿ ಜೀವನ ಸಂಪಾದಿಸುತ್ತಿದ್ದಾರೆಂಬುದು ವಿಷಯ ತಿಳಿಯದವರ ಮಾತು ಉತ್ಪ್ರೇಕ್ಷೆಯ ಮಾತು ಉಪಪತ್ನಿಯನ್ನಿರಿಸಿಕೊಳ್ಳುವಷ್ಟು ದ್ರವ್ಯೋಪ ಜನ ಹೇರಳವಾಗಿರಲಿಲ್ಲ ಒಂದು ದೊಡ್ಡ ಊರಿನಲ್ಲಿ ಅಂಥವರು ಇಬ್ಬರೋ ಮೂವರಿದ್ದರೆ ಹೆಚ್ಚು ಬಹುಮಂದಿ ನಟುವತಿಯರಿಗೆ ದೇವಸ್ಥಾನದಲ್ಲಿ ಅವರು ಮಾಡುವ ಸೇವೆಗಾಗಿ ಒಂದಿಷ್ಟು ಜಮೀನು ಇರುತ್ತಿತ್ತು ಬಹುಮಂದಿ ನಟುವರು ವಿವಾಹಿತರಾಗಿಯೂ ಇರುತ್ತಿದ್ದರು ಅವರು ಬೇಸಾಯವನ್ನೇ ತಮ್ಮ ಮುಖ್ಯ ಜೀವನ ವೃತ್ತಿಯನ್ನಾಗಿ ಆಶ್ರಯಿಸಿಕೊಂಡಿದ್ದವರು ಇಂಥ ವಾರಕ್ಕೊಂದು ದಿನವೋ ಎರಡು ದಿನವೋ ಕ್ಲಪ್ತವಾದ ಕಾಲದಲ್ಲಿ ಕ್ಲಪ್ತವಾದಂತೆ ಗುಡಿಗೆ ಹೋಗಿ ಅಲ್ಲಿ ಸಾಯಂದೀಪಾರಾಧನೆಯ ಅಂಗವಾಗಿ ನರ್ತನ ಮಾಡಿ ಬರಬೇಕಾಗಿತ್ತು ಅರ್ಚಕರು ಸ್ವಾಮಿನಃ ಸ್ವಸ್ತಿ ಮಂತ್ರಾರ್ಥ ಸಫಲಾ ಸತ್ಯಹ ಸನ್ವಿತಿ ಭವಂತೋ ಮಹಾಂತ ಪ್ರಾರ್ಥೆಯಂತು ಎಂದು ಸ್ವಸ್ತಿ ಹೇಳುವ ಸಂದರ್ಭದಲ್ಲಿ ಸಂಗೀತ ಮವಧಾರಯ ಎಂದು ಹೇಳಿದಾಗ ಕೆಲವು ನಿಮಿಷಗಳ ಕಾಲ ನಟುವರ ಸೇವೆ ಇದಕ್ಕಾಗಿ ಅವರಿಗೆ ಕೆಲವು ಜಮೀನು ಮಾನ್ಯವಾಗಿ ಬಂದಿತ್ತು ಇದೇ ಕಸಬಿನ ಮುಖ್ಯ ಭಾಗ ಈ ವೃತ್ತಿಯು ಮೈಸೂರು ದೇಶದಲ್ಲಿ ದೇವದಾಶ್ರಿಯರ ಸೇವೆಯ ಪದ್ಧತಿಯನ್ನು ಸರ್ಕಾರವು ನಿಲ್ಲಿಸುವವರೆಗೂ ನಡೆಯುತ್ತಿತ್ತು ಆರ್ಕಾ ಶ್ರೀನಿವಾಸಾಚಾರ್ಯರು ದೇಶದಲ್ಲಿ ವ್ಯಭಿಚಾರವನ್ನು ನಿಲ್ಲಿಸುವ ಉದ್ದೇಶದ ಅಂಗವಾಗಿ ನಾಟ್ಯ ವೃತ್ತಿಯು ವ್ಯಭಿಚಾರಕ್ಕೆ ತಪ್ಪು ತಿಳುವಳಿಕೆಯಿಂದ ಪ್ರಾಚೀನ ಕಾಲದಿಂದ ಬಂದಿದ್ದ ನರ್ತನ ಸೇವೆಯ ಪದ್ಧತಿಯನ್ನು ನಿಲ್ಲಿಸಿದರು ಅಲ್ಲಿಂದೀಚೆಗೆ ಆ ಕುಲವು ಕ್ಷೀಣ ದೇಶಕ್ಕೆ ಇಳಿಯಿತು ವ್ಯಭಿಚಾರವೇನೋ ನಿಲ್ಲಲಿಲ್ಲ ನಾಟ್ಯ ಕಲೆ ಬಡವಾಯಿತು ವ್ಯಭಿಚಾರ ನಿರ್ಮೂರ ನಿರ್ಮೂಲವಾಗಿದ್ದರೆ ಅದು ನನಗೆ ಗೊತ್ತಿಲ್ಲದ ಸಂಗತಿ ನಾಟ್ಯ ವಿದ್ಯೆಯು ಬಡವಾದದಂತೂ ನಿಸಹ ದೇಹವಾದ ಸಂಗತಿ ಈಚೆಗೆ ಮದ್ರಾಸಿನಲ್ಲಿ ಅಡಿಯಾರ್ ಕಲಾಕ್ಷೇತ್ರದ ಶ್ರೀಮತಿ ರುಕ್ಮಿಣೀ ದೇವಿ ಮೊದಲಾದವರ ಪ್ರಯತ್ನಗಳಿಂದ ಬರತನಾಟ್ಯವು ಕೇರಳದ ಕಥಕಳಿ ನೃತ್ಯವು ಆಂಧ್ರದ ಕುಚಿಪುಡಿ ನೃತ್ಯವು ಅಸ್ಸಾಂ ಕಡೆಯ ಮಣಿಪುರಿ ನೃತ್ಯವು ವೃತ್ತಪತ್ರಿಕೆಗಳಲ್ಲಿ ಪ್ರಶಸ್ತವಾಗುತ್ತಿವೆ ಈ ನೃತ್ಯ ಪದ್ಧತಿಗಳು ಕಾಲಕ್ರಮದಲ್ಲಿ ಹೇಗೆ ಪರಿಣಾಮ ಹೊಂದಿಯವೋ ಹೇಳುವುದು ಕಷ್ಟ ನಾನು ಕೆಲವು ವರ್ಷಗಳ ಕೆಳಗೆ ಒಬ್ಬನೊಬ್ಬ ವೃದ್ಧ ಕಂಡಾಗ ಕೇಳಿದೆ ಅಮ್ಮ ಒಳ್ಳೆಯ ತಾಫಾ ನೋಡಿ ಬಹುಕಾಲವಾಯಿತು ಈಗ ಸಂಪ್ರದಾಯ ರೀತಿಯ ನರ್ತನ ಮಾಡುವವರು ಯಾರಾದರೂ ಇದ್ದಾರೆಯೇ ಇದ್ದರೆ ತಿಳಿಸಿ ನಾನು ಹಿಂದಿನ ಕಾಲದ ತಾಫಾ ಕಂಡವನು ಈಗ ಅದನ್ನು ನೋಡುವ ಕುತೂಹಲ ಉಂಟು ಅದಕ್ಕೆ ಆಕೆಯು ಉತ್ತರವಾಗಿ ನುಟ್ಟಿಸಿರು ಬಿಟ್ಟು ಕೈ ಅಭಿನಯದಿಂದ ನಿರಾಶೆ ತೋರಿಸಿ ಹೇಳಿದಳು ಸ್ವಾಮಿ ಈಗ ಅದೆಲ್ಲ ಹೋಯಿತು ಈಗ ಇರುವುದು ಆಕಾಶ ನರ್ತನವೊಂದೇ ಆಕೆ ಉಪಯೋಗಿಸಿದ ಮಾತಿಗೆ ಏನೇನೋ ಅರ್ಥಗಳು ಸಾಧ್ಯ ನಾನು ಅದರ ಗೋಜಿಗೆ ಹೋಗದೆ ಆ ಪ್ರಸ್ತಾಪವನ್ನು ಅಲ್ಲಿಗೆ ಬಿಟ್ಟೆ ಈಗ ತಯಾರಾಗುತ್ತಿರುವ ನರ್ತಕ ನರ್ತಕಿಯರು ಹೊಸ ರೀತಿಯವರು ಪರಂಗಿಯವರ ಬ್ಯಾಲೆ ಮೊದಲಾದವನ್ನು ಅನುಕರಿಸುತ್ತಾರಂತೆ ಮಾವಿನ ಹಣ್ಣಿನ ಕಾಲದಲ್ಲಿ ಬಾದಾಮಿ ರಸಪುರಿ ಹಣ್ಣುಗಳನ್ನು ಹೀರಿದ ಬಾಯಿಗೆ ನಾಟು ಹೋಳಿಗೆ ಹುಳಿಗಾಯಿ ನಾಟು ಹುಳಿಗಾಯಿಯ ಚಟ್ನಿ ದಾಡಿಪಸಂದಿನ ತೊಕ್ಕು ಹೇಗಿರಬಹುದು